ಹದಿನಾರು ಸೋಲೋ ಗೆಲ್ವೋ ಋತ್ರೇಂದ್ರನು ತ್ರೈಲೋಕ್ಯಾಧಿಪತ್ಯವನ್ನು ಪಡೆದ ದಿವಸ ಇಂದು ಅಮರಾವತಿಯಲ್ಲಿ ಮಾತ್ರವಲ್ಲ ಭೋಗವತಿಯಲ್ಲಿಯೂ ದೊಡ್ಡ ಹಬ್ಬ ಹಬ್ಬವೆಂದರೆ ಇನ್ನೇನು ಸ್ವಚ್ಛಂದ ಭೋಗ ಎಲ್ಲರೂ ಹೊಸತೊಡಿಗೆ ತೊಟ್ಟು ಔತಣದ ಊಟ ಉಂಡು ಅಮಿತವಾದ ಭೋಗವನ್ನು ನಿರೀಕ್ಷಿಸುತ್ತಾ ಸಂಜಯ ಆದೀತೆಯೆ ಎಂದು ಕಾದಿದ್ದಾರೆ ಆವತ್ತಿನ ವಿಶೇಷವೆಂದರೆ ಹಿಂದಿನಿಂದ್ರನು ಯುವತ್ತಿನಿಂದನಿಗೆ ತನ್ನ ವಿಶ್ವಾಸದ ಕಾಣಿಕೆಯೆಂದು ಜೀವರತ್ನಗಳ ಮಾಲೆಯೊಂದನ್ನು ಒಪ್ಪಿಸಿದ್ದಾನೆ ಇಂದ್ರನು ಅದನ್ನು ಮೆಚ್ಚಿಕೊಂಡು ಶಚಿಪತಿಯನ್ನು ಭೋಜನಕ್ಕೆ ಕರೆದು ತನ್ನ ಮಗುಲಲ್ಲಿ ಕೂರಿಸಿಕೊಂಡು ಊಟ ಮಾಡುತ್ತಿದ್ದಾನೆ ಇದುವರೆಗೆ ಅಸುರಾಚಾರ್ಯನಿಂದ ಹಿಡಿದು ಎಲ್ಲರಿಗೂ ಹಿಂದಿನಿಂದ ಸಂಚು ಮಾಡುವ ಸಂಶಯವಿದ್ದು ಮಾಯವಾಗಿದೆ ಊಟದ ಸಮಯದಲ್ಲಿ ಎಲ್ಲರಿಗೂ ಆನಂದವೋ ಆನಂದ ಶತ್ರುಗಳಾದ ದೇವದಾನವರು ಇಂದು ಪರಮಸ್ನೇಹಿತರಾಗಿದ್ದಾರೆ ಇಂದಿನ ಆನಂದ ಆನಂದದಲ್ಲಿ ಹಿಂದಿನ ದ್ವೇಷವನ್ನೇ ಕೊಚ್ಚುಬಿಟ್ಟು ಶುದ್ಧವಾದ ಹೃದಯದಿಂದ ಎರಡು ನದಿಗಳು ಬರಿಯುವಂತೆ ಬರುತ್ತಿದ್ದಾರೆ ಅಸುರಾಚಾರ್ಯನು ಇದೇನು ಇಂದಿನ ವಿಶೇಷ ದೇವತೆಗಳು ತಮ್ಮ ವೈಭವವನ್ನು ಮರೆತು ನಮಗೆ ದ್ವಿತೀಯರಾಗಿ ಒಪ್ಪಿಕೊಂಡಂತೆ ಅಥವಾ ವೃತ್ತ ಪ್ರಭಾವದ ಮೇಲೆ ಸಮ್ಯದೇನೂ ಇಲ್ಲ ಇನ್ನೂ ನಡೆಯುವುದು ಇಲ್ಲ ಎಂದು ಮನಗಂಡು ಯತ್ನವಿಲ್ಲದೆ ಈ ಸೋಲಿಗೆ ಒಪ್ಪಿಕೊಂಡಿರುವರೋ ಎಂದು ಯೋಚಿಸುತ್ತಿದ್ದಾನೆ ಆದರೂ ಆ ಅಮಲು ಎಲ್ಲೆಲ್ಲಿಗೋ ಎಳೆದುಕೊಂಡು ಹೋಗುವ ಮನ ಪ್ರವಾಹದಲ್ಲಿ ಕೊಚ್ಚಿಹೋಗುತ್ತಾನೆ ಸುರಾಚಾರ್ಯನೂ ಯೋಚಿಸುತ್ತಿದ್ದಾನೆ ವೃತ್ತ ಪ್ರಭಾವವು ನಿವೇಗವಾಗಿದೆ ದಾನವೇಂದ್ರನ ತೇಜಸ್ಸು ಅಭಿಭೂತವಾಗುತ್ತಿದೆ ಇಲ್ಲದಿದ್ದರೆ ಇವರು ಇಂದು ಸೋತಿರುವ ದೇವತೆಗಳ ಅಂತಸ್ತಿಗೆ ಇಳಿಯುತ್ತಿದ್ದರೆ ಇವತ್ತೋ ಏನೋ ವೃತ್ತದ ಕೊನೆಯ ದಿನ ಅಬ್ಬಾ ಹಸುರರಿಗೆ ಇಂದು ಏನೂ ಏಕಾಗಿಲ್ಲ ಏನೂ ಅಸುರಿಗೆ ಇಂದು ಏನೂ ಬೇಕಾಗಿಲ್ಲ ಬೇಕಾಗಿರುವುದೆಲ್ಲ ಅನ್ನಪೂರ್ಣ ಭೋಗ ಆಗಲಿ ಅವರು ಬೇಕಾದುದನ್ನು ಅನುಭವಿಸಲಿ ಅಯ್ಯೋ ದೇವಲೋಕದಲ್ಲಿ ದೇವತೆಗಳಿಲ್ಲದೆ ಇನ್ನು ಯಾರೇ ಆಗಲಿ ತಾವು ಅನುಭವಿಸಿದ ಭೋಗಕ್ಕೆ ಬೆಲೆಯನ್ನು ಕೊಡಬೇಕು ಎಂಬುದನ್ನು ಇವರು ತಿಳಿದಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಯೋಚಿಸುತ್ತಾ ಋತಿನ ಕಡೆ ನೋಡುತ್ತಾನೆ ಅಲ್ಲಿ ವಿಕಾರವಾಗಿ ರುಂಡವಿಲ್ಲದ ಕಂಬ ಕಬಂಧವೊಂದು ಕುಳಿತಂತೆ ಕಾಣುತ್ತಿದೆ ಮತ್ತೊಮ್ಮೆ ನೋಡಿದನು ಇನ್ನೂ ಒಮ್ಮೆ ನೋಡಿದನು ಸುರಾಚಾರ್ಯನಿಗೆ ಹೇಗೋ ಹೇಗೋ ಆಯಿತು ಹಾಗಾದರೆ ಹಿಂದೆ ಕೊನೆಯ ಇಂದಿಗೆ ಮೃತನ ಅವತಾರ ಪೂರ್ಣವಾಗುವಾಗುವುದೇನೋ ಸುರಾಚಾರ್ಯನು ನಂಬಲಾರನು ಆದರೆ ಸುಮತ ಸುಮನಿರುವುದೆಂದು ಕುಳಿತಿದ್ದ ಕಡೆಯಿಂದಲೇ ಹಾಗೆಯೇ ಯಾರಿಗೂ ಗೊತ್ತಾಗದಂತೆ ಗುಟ್ಟಾಗಿ ದಿವ್ಯ ದೃಷ್ಟಿಯನ್ನು ಅವಲಂಬಿಸಿ ಸುತ್ತಲೂ ನೋಡಿದನು ದಾನವೇಂದರು ಯಾರೂ ಯಾವ ಮುಖದಲ್ಲೂ ಮುಖದಲ್ಲೂ ತೇಜಸ್ಸಿಲ್ಲ ಹಾಗಾದರೆ ಅವರು ಇಲ್ಲಿ ಸೇರಲು ಇದೇ ಕೊನೆಯ ದಿನವೇನು ಎಂದು ಅವನಿಗೆ ಆಶ್ಚರ್ಯವಾಯಿತು ಹಾಗೆಯೇ ಶಶಿಪತಿಯನ್ನು ನೋಡಿದನು ಆತನ ತೇಜಸ್ಸು ಒಂದು ಕಡೆ ಮಸೂಡಿಸಿ ಮೇಘಾವೃತ್ತದಂತೆ ಚಂದ್ರನಂತೆ ಡೊಂಕಾಗಿದ್ದರೆ ಇನ್ನೊಂದು ಕಡೆ ಮಧ್ಯಾಹ್ನದ ಸೂರ್ಯನಂತೆ ಪ್ರಚಂಡವಾಗಿದೆ ಕೂಡಲೇ ಬ್ರಹ್ಮದೇವನ ಮಾತು ನೆನಪಾಯಿತು ಸರಿ ಬ್ರಹ್ಮದೇವನ ಸೂಚಿಸಿದ ಕಾಲವೂ ಬಂದಂತಿದೆ ಇನ್ನು ನಾನು ಮೈಯೆಲ್ಲ ಕಣ್ಣ ಕಣ್ಣಾಗಿರಬೇಕಾದ ಕಾಲ ಬಂದಂತಿದೆ ಏನಾದರೂ ಮಾಡಿ ಇಂದನಿಗೆ ಇದನ್ನು ಸೂಚಿಸಿದ್ದರೆ ಚೆನ್ನಾಗಿತ್ತಲ್ಲ ಅಥವಾ ಎಲ್ಲರ ಹೃದಯದಲ್ಲೂ ಕುಳಿತು ಎಲ್ಲರನ್ನೂ ಪ್ರೇರೇಪಿಸುವ ಆ ಮಹಾವಿಷ್ಣುವಿಗೆ ನಮಸ್ಕಾರವು ಪ್ರಭುವೇ ನೀನು ದೇವತೆಗಳ ಬೆಂಬಲಿಗನು ನಿನ್ನ ಅನುಗ್ರಹದಿಂದಲೇ ದೇವತೆಗಳು ಮೂರು ಲೋಕಗಳನ್ನು ಆಳುತ್ತಿರುವರು ನಿನ್ನ ಕೃಪೆಯಿಂದಲೇ ವೃತ್ತದಂತಹ ಪರ ಪರಮ ಪರಾಕ್ರಮೆಯು ಕೈಗೆ ಸಿಕ್ಕಿದರೂ ದೇವತೆಗಳು ಇನ್ನೂ ಬದುಕುರುವರು ಮತ್ತೆ ಕೃಪೆ ಮಾಡು ನಿನ್ನ ಐಶ್ವರ್ಯವನ್ನೆಲ್ಲ ಮತ್ತೆ ಹಿಂದಕ್ಕೆ ಬರಲಿ ಇಂದ್ರನು ಮತ್ತೆ ಇಂಧನ ಆಗುವಂತೆ ಅನುಗ್ರಹಿಸು ನಿನ್ನ ಪ್ರಚೋದನವಿಲ್ಲದೆ ಹುಲ್ಲು ಕಡ್ಡಿಯೂ ಅಲ್ಲಾಡಲು ಸಾಧ್ಯವಿಲ್ಲವೆಂದು ತಿಳಿದು ಇಂದ್ರನನ್ನು ಕೈ ಬಿಡಬೇಕು ಬೇಡವೆಂದು ನಿನ್ನನ್ನು ಪ್ರಾರ್ಥಿಸುವಂತೆ ಕುಳಿತಿದ್ದ ಕುಳಿತಲೇ ಪ್ರಾರ್ಥಿಸಿದನು ಮನಸ್ಸು ವರ್ಷಗೊಂಡು ತನ್ನ ಪ್ರಾರ್ಥನೆಯನ್ನು ದೇವನು ಕೇಳಿದನೆಂದು ಸೂಚಿಸಿತು ಭೋಜನವಾಗುತ್ತಿದ್ದ ಹಾಗೆಯೇ ಋತ್ರನು ಇಂದ್ರನಿಗೆ ಹೇಳಿಕರಿಸಿದನು ಆತನನ್ನು ಕರೆಯಿಸಿಕೊಂಡು ತನ್ನ ಸಂತೋಷದ ಆವೇಶದಲ್ಲಿ ದಾನವೇಂದ್ರರನ್ನೆಲ್ಲ ಕರೆದು ನಾಡಿನಿಂದ ಇಂದ್ರನನ್ನು ನನ್ನ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಕುಳಿರಿಸಿಕೊಳ್ಳುವೆನು ಯಾವ ಯಾವ ಮಾನಮರ್ಯಾದಗಳು ನನಗೆ ಆಗುತ್ತಿವೆಯೋ ಅವೆಲ್ಲವೂ ಆತನಿಗೆ ಆಗಬೇಕು ಎಂದು ನನ್ನ ಅಪ್ಪನೇ ಎಲ್ಲರಿಗೂ ತಿಳಿದಿರಲಿ ಎಂದನು ಆತನಿಗೆ ಆಗಿರುವ ಅತಿಸಂತೋಷಕ್ಕೆ ಕಾಡುವನ್ನು ಊಹಿಸಲಾರದೆ ಇಂದ್ರನು ಈತನೇಕೆ ಹೀಗೆ ಮಾಡುತ್ತಿರುವ ಮಾತನಾಡುತ್ತಿರುವನು ಎಂದು ಸುರಾಚಾರ್ಯನ ಮುಖವನ್ನು ನೋಡಿದನು ಆತನು ಅದೇನೋ ಸನ್ನೆ ಮಾಡಿದನು ಇಂದ್ರನು ಎಚ್ಚರಗೊಂಡು ಅಪ್ಪನೇ ಸನ್ನಿಧಾನವು ಏನು ಮಾಡಬೇಕಾದರೂ ಮಾಡಬಹುದು ಎಂದು ವಿನಯದಿಂದ ಕೈಮುಗಿದನು ಋಚುರೇಂದನಿಗೆ ಆ ವೇಳೆಗೆ ಇನ್ನೂ ಎರಡು ಸಲ ಪಾನವಾಯಿತು ಅದರ ಮತ್ತು ಅದರ ಮತ್ತು ತಲೆಗೇರಿತು ಆ ಅಮಲಿನಿಂದ ತೊತಲುತ್ತಾ ಮಾತನಾಡುತ್ತಾ ಭಲೇ ಇಂದ್ರ ಇದೆಂತಹ ವಿನಯ ಈ ವಿನಯಕ್ಕೂ ಒಲಿಯದಿದ್ದರೆ ನನ್ನ ಪ್ರಭುತ್ವವೆ ನಾಳಿನಿಂದ ನೀನೇ ಇಂದ್ರ ನಾನು ನಿನ್ನನ್ನು ಸಿಂಹಾಸನದಲ್ಲಿ ಕುಳಿರಿಸಿ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ ನೀನೇನೋ ಚೆನ್ನಾಗಿ ರಾಜ್ಯವಾಳುತ್ತಿದ್ದೀಯಂತೆ ನಾಳೆ ನಾಳಿನಿಂದ ನೀನೇ ಆಳು ನಾನು ಅದನ್ನು ನೋಡಿಕೊಂಡಿರುತ್ತೇನೆ ಇದುವರೆಗೆ ನಾನು ಇಂದ್ರನಾಗಿದ್ದೆ ನೀನು ಅನಿಂದನಾಗಿದ್ದೆ ಅದಕ್ಕಾಗಿ ಅಲ್ಲ ನಾನು ಹುಟ್ಟಿದ್ದರು ನಾಳಿನಿಂದ ನೀನು ಇಂದ್ರ ನಾನು ಅತೀಂದ್ರ ಇಂದ್ರನ ಮೇಲೆ ಇರುವ ಇಂದ್ರ ನಾನು ಏನು ಹೇಳ್ತೀಯ ಇಂದ್ರ ನಾಳಿನಿಂದ ನೀನು ಇಂದ್ರೇನಾಗಬೇಕಾಗಿತ್ತು ತಿಳಿಯಿದೆ ಎಲ್ಲಿ ನಮ್ಮ ದಾನುವ ಶಿಲ್ಪಿ ಎಂದು ಮಾಯಾಸುರನನ್ನು ಕರೆದು ಇಂದ್ರನ ಸಿಂಹಾಸನಕ್ಕಿಂತ ಒಂದು ಮೊಳೆಚ್ಚಿನ ಸಿಂಹಾಸನವನ್ನು ನಾಳೆ ಮಾಡಬೇಕು ನಾಳಿನಿಂದ ನಾನು ಇಂದ್ರನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಿಲ್ಲ ತಿಳಿಯುತ್ತೆ ಎಂದು ಅಪ್ಪಣೆ ಮಾಡಿದನು ಇಂದ್ರ ನೀನು ಇರು ಎಂದು ಅಪ್ಪಣೆ ಮಾಡಿ ತಾನು ಅಮಲಿನಲ್ಲಿ ಹಾಗೆಯೇ ದಿಂಬಿನ ಮೇಲೆ ಒರ್ಗಿದನು ಇಂದ್ರನಿಗೆ ಆಶ್ಚರ್ಯವಾಯಿತು ರುತ್ರನನ್ನು ಆತನು ಎಷ್ಟೋ ದಿನ ಆ ಕಂಡಿದ್ದನು ಯಾವತ್ತೂ ಹೀಗೆ ಹೇಳಿರಲಿಲ್ಲ ಇವತ್ತು ನೀನೇ ಇಂದ್ರ ನಾಳಿನಿಂದ ನೀನೇ ಇಂದ್ರ ಎನ್ನುತ್ತಿದ್ದಾನೆ ಪ್ರಾರಬ್ಧವಾದ ಪ್ರಾರಬ್ಧ ಏನಾದರೂ ಇದೇ ಇದನ್ನು ಇವನ ಬಾಯಿಯಲ್ಲಿ ನುಡಿದಿದ್ದನ್ನು ನಿಜ ಮಾಡಿಸುತ್ತದೆಯೋ ಏನಾದರೂ ಆಗಲಿ ಇವನ ಬಾಯಲ್ಲಿ ಬಂದದು ನಿಜವಾಗಲಿ ಒಳಗೆ ಹೊರಗೆ ಎಲ್ಲ ತುಂಬಿ ಎಲ್ಲ ವಿಷಯವನ್ನು ಆಡಿಸುವ ಶ್ರೀಮಂತ ನಾರಾಯಣ ದಯೆಯಿಂದ ಇದು ನಿಜವಾಗಲಿ ಎಂದು ಮನಸ್ಸಿನಲ್ಲಿಯೇ ಮಹಾವಿಷ್ಣುವಿಗೆ ಪೂಜೆ ಮಾಡಿ ಕುಳಿತನು ಬಲಗಣ್ಣು ಬಲಭುಜವು ಶುಭ್ರವಾಗಿ ಅದುರಿತು ಶುಭವಾಗಿ ಅದು ಅದುರಿತು ಅಡಗಿದ್ದ ಉತ್ಸಾಹವು ತಾನೇ ತಾನಾಯಿತು ಮರೆಯಲಿದ್ದ ಮನಸ್ಸಿಗೆ ಗೋಚರವಾಗಿ ತಾವು ಸಿದ್ಧವಾಗಿರುವುದನ್ನು ತೋರಿಸಿಕೊಂಡವು ಇಂದನಿಗೆ ಏನು ಮಾಡುವುದು ಎಂಬುದು ಯೋಚನೆಯಾಗಿ ಮಹಾವಿಷ್ಣುವಿನ ಪ್ರೇರಣೆ ಏನಾಗುವುದು ಎಂದು ಮೈಯೆಲ್ಲ ಕಣ್ಣಾಗಿ ಕುಳಿತನು ದಾನವೇಂದ್ರನು ಋತ್ರಾಸುರನು ಹೇಳಿದ್ದುದನ್ನು ಕೇಳಿದರು ಆದರೂ ಅದನ್ನು ಯಾರೂ ಅಷ್ಟಾಗಿ ಗಮನಿಸಲಿಲ್ಲ ಇನ್ನು ನಾನು ಅತೀಂದ್ರನಾಗುವೆನೋ ಎಂದು ವೃತ್ತವನ್ನು ಹೇಳಿದ್ದುದು ಅದನ್ನು ಹೇಳಿದ್ದುದನ್ನು ಕೇಳಿ ಅವರು ಅತೀಂದ್ರನೇ ಸಿಂಹಾಸನಕ್ಕೆ ಅಪ್ಪಣೆ ಮಾಡಿದುದನ್ನು ಕೇಳಿ ಅವರಿಗೆ ಸಂತೋಷವಾಯಿತು ಇಂದ್ರ ಅತೀಂದ್ರ ಅದು ಸರಿ ಅದೇ ಉಚ್ಛ್ರಾಯದ ಗುರುತು ಎಂದು ಅಲ್ಲಿ ಅವರೆಲ್ಲ ಸಂತೋಷಪಟ್ಟು ಮಾನದ ವೈಭವ ವೈಭವದ ವಿಮರ್ಶರಾಗಿ ಎಲ್ಲಿಯವರು ಎಲ್ಲಿ ಎಲ್ಲಿ ವರ್ಗಿದರು ಇಂದನೊಬ್ಬನೇ ಎಚ್ಚರವಾಗಿದ್ದನು ಮಿಕ್ಕವರೆಲ್ಲ ಮೈಮರೆತ್ತಿದ್ದಾರೆ ಆಯುಧವೆಲ್ಲವೂ ತೇಜಸ್ವಿಗಳಾಗಿ ಬಂದು ಎದುರು ನಿಂತಿವೆ ಆದರೆ ಮಹಾವಿಷ್ಣುವನ್ನ ಅಪ್ಪಣೆ ಇನ್ನೂ ಬಂದಿಲ್ಲ ಸಪರಿವಾರನಾದ ವೃತ್ತನನ್ನು ಈಗ ತುಂಡು ತುಂಡು ಮಾಡಲು ಅವಕಾಶವೂ ಲಭಿಸಿದೆ ಆದರೆ ಜಗತ್ಪಾಲಕನಾದ ಮಹಾವಿಷ್ಣುವಿನ ಅಪ್ಪಣೆ ಇಲ್ಲದೆ ಆ ಕಾರ್ಯವನ್ನು ಮಾಡುವುದು ಹೇಗೆ ಅಪ್ಪಣೆ ಇಲ್ಲದೆ ವಿಶ್ವರೂಪ ವಿಶ್ವರೂಪಾಚಾರ್ಯನನ್ನು ವಧಿಸುವುದಕ್ಕೆ ಈ ಕೃತ್ಯದ ವಶದಲ್ಲಿ ಇನ್ನಷ್ಟು ದಿನ ತೊಳೆಲಬೇಕಾಯಿತು ಈಗ ಇದನ್ನು ವಧಿಸಿದರೆ ಇನ್ನು ಯಾವ ರೂಪದ ಕಷ್ಟವನ್ನು ಅನುಭವಿಸಬೇಕಾದೀತೋ ಆದ್ದರಿಂದ ಎಲ್ಲರ ಹೃದಯದಲ್ಲೂ ನಿಂತು ಎಲ್ಲವನ್ನೂ ಪ್ರೇರೇಪಿ ಪ್ರೇರಿಸುವ ಆತನ ಆಗ್ನೇಯ ದೊರಕಲಿ ಅಥವಾ ಯಾವ ಆಯುಧಕ್ಕೂ ಸಗ್ಗದ ಭೂತವಿದು ಹಗಲಲ್ಲಿ ಇದು ಸಾಯುವುದಿಲ್ಲ ರಾತ್ರಿಯಲ್ಲೂ ಸಾಯುವುದಿಲ್ಲ ಹೀಗೆ ಆಯುಧಕ್ಕ ತೀತವಾಗಿ ಕಾಲಕ್ಕತೀತವಾಗಿರುವ ಈ ಭೂತವನ್ನು ಕೊಲ್ಲುವುದಾದರೂ ಎಂತೂ ಅಲ್ಲದೆ ಕಾರ್ಯವನ್ನು ಆರಂಭಿಸಿದರೆ ಅದು ಪೂರ್ಣವಾಗಬೇಕು ಅದಿಲ್ಲದೆ ಅರೆಗಾಯ ಮಾಡಿಕೊಳ್ಳುವ ಮಾಡಿ ಕೊಲ್ಲದೆ ಬಿಟ್ಟು ಬಿಟ್ಟು ಬೇಟೆ ಮೇಲೆ ಬೀಳುವಂತೆ ಬೀಳುವುದೆಂದ ಮೇಲೆ ಈ ಭೂತಕ್ಕೆ ಅರೆಗಾಯ ಮಾಡಿಬಿಟ್ಟರೆ ಇದು ನನ್ನನ್ನು ಬಿಡುವುದಂತೆ ನನ್ನನ್ನು ಬಿಡುವುದಂತೆ ಆಯಿತು ದೇವ ಕಾರ್ಯಾರ್ಥವಾಗಿ ಈ ಕೆಲಸ ಮಾಡುವನಲ್ಲವೇ ಆದರೆ ಕಾಲ ಇದು ಹಗಲು ಈ ಭೂತವನ್ನು ಸಾಯಿಸುವ ಆಯುಧವು ತಾನೇ ಯಾವುದು ನನ್ನಲ್ಲುಂಟು ಆಯುಧವು ತಾನೇ ಯಾವುದು ನನ್ನಲ್ಲುಂಟು ಆದ್ದರಿಂದ ದೇವ ಕಾರ್ಯಕ್ಕೆ ಆದರೂ ದೇವ ಸಂರಕ್ಷಣಕ್ಕನಾದ ಮಹಾವಿಷ್ಣುವಿಗೆ ಈ ಕೆಲಸವನ್ನು ಒಪ್ಪಿಸಿ ಆತನ ಆಜ್ಞೆಯನ್ನು ಎದುರು ನೋಡುತ್ತಿರುವೆನು ಅಂಥೂ ಅಂತೂ ಭೂತಕ್ಕೆ ಕೊನೆಯ ಕಾಲ ಬಂದಿರಬೇಕು ನಾಳೆಯಿಂದ ನೀನು ಇಂದ್ರ ಮೂರು ಸಲ ಹೇಳಿದ ಆದ್ದರಿಂದ ಹಿಂದೆಯೇ ಇವು ದರ ವಧುವಾಗಬೇಕು ಯಾವುದು ಆಯುಧವು ಯಾವುದು ಎಂಬುದನ್ನು ಮಹಾವಿಷ್ಣುವನ್ನು ನಿರ್ಧರಿಸಲಿ ಎಷ್ಟೇ ಆಗಲಿ ನಾನು ಹೊಡೆಯುವುದಕ್ಕೆ ಹೊಡಿಸುವವನು ನಾನು ಹೊಡೆಯುವುದಕ್ಕೆ ಹೊಡಿಸುವವನು ಮಹಾವಿಷ್ಣು ಎಂದು ಇಂದ್ರನು ಕೈ ಮುಗಿದನು ಇಂದನು ಆ ಮಾತನಾಡುತ್ತಿದ್ದ ಹಾಗೆಯೇ ವೃತ್ತನನ್ನು ಕಣ್ಣು ಕನವರೆಸಿಕೊಂಡನು ಸರಿ ಇಂದ್ರ ಭಲೇ ನಿನ್ನ ಮಾತು ಸರಿ ಇಂದನು ಎಲ್ಲಾ ಕಣ್ಣಾಗಿ ವೃತ್ತನಿಂದ ಆ ಮಾತು ಆ ಆಳಿಸಿದವರು ಯಾರು ಎಂದು ನೋಡಿದನು ಇನ್ನು ಯಾರು ಮಹಾವಿಷ್ಣು ಸರಿ ಎಂದು ಮಾನಸೋಪಾಚಾರ ಪೂಜೆ ಮಾಡಿ ಶಚಿಪತಿಯು ಇನ್ನೂ ಎಚ್ಚರವಾಗಿ ಕುಳಿತನು